ರಾಯ್ ಬಹದ್ದೂರ್ ಆರ್ಕಾ ಶ್ರೀನಿವಾಸಾಚಾರ್ಯರು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ನಾನು ದಿವಾನ್ ರಂಗಾಚಾರ್ಯರು ರಂಗಾಚಾರ್ಯರ ಮೈಸೂರು ಆಡಳಿತವನ್ನು ಕುರಿತು ಇಂಗ್ಲಿಷ್ನಲ್ಲಿ ಬರೆದ ಒಂದು ಲೇಖನವು ಮದ್ರಾಸಿನ ಇಂಡಿಯನ್ ರೆವ್ಯೂ ಎಂಬ ಮಾಸಪತ್ರಿಕೆಯಲ್ಲಿ ಪ್ರಕಟವಾಯಿತು ಅದರಿಂದ ನನಗೆ ಅಂದಿಗೆ ಬೇಕಾಗಿದ್ದ ಜೊತೆಗೆ ಕೆಲ ದೊಡ್ಡ ಮನುಷ್ಯರ ಪರಿಚಯದ ಲಾಭವಾಯಿತು ಆ ಲಾಭಗಳಲ್ಲಿ ಅತಿ ಮುಖ್ಯವಾದವು ಎರಡು ಒಂದು ಆಗ ಮೈಸೂರಿನಲ್ಲಿ ಚೀಫ್ ಇಂಜಿನಿಯರ್ ಎಕನಾಮಿಕ್ ಕಾನ್ಫರೆನ್ಸಿನ ಒಂದು ಶಾಖೆಯ ಅಧ್ಯಕ್ಷರೂ ಆಗಿದ್ದ ಶ್ರೀ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಬರೆದ ಮೆಚ್ಚುಗೆಯ ಕಾಗದ ಇನ್ನೊಂದು ಆರ್ಕಾಶ್ ಶ್ರೀನಿವಾಸ ಚಾರ್ಲು ಅವರ ಮೆಚ್ಚುಗೆಯ ಮಾತು ಆರ್ಕಾಶ್ ಶ್ರೀನಿವಾಸ ನನ್ನ ಲೇಖನವನ್ನು ಆ ಪತ್ರಿಕೆಯಲ್ಲಿ ನೋಡಿದ್ದಲ್ಲದೆ ಅನಂತರ ಅದು ಇನ್ನೂ ಕೊಂಚ ವಿಸ್ತಾರವಾಗಿ ಪುಸ್ತಕ ರೂಪದಲ್ಲಿ ಬಂದಿದ್ದನ್ನು ಓದಿದ್ದರಂತೆ ಆಗ ಅವರು ಶ್ರೀರಂಗದಲ್ಲಿ ವಾಸವಾಗಿದ್ದರು ಅಲ್ಲಿಂದ ತಮ್ಮ ಪದ್ದತಿಯಂತೆ ಬೇಸಿಗೆ ಕಳೆಯಲು ಬೆಂಗಳೂರಿಗೆ ಬಂದಾಗ ಶ್ರೀಮಾನ್ ಪುಟ್ಟಣ್ಣ ಶೆಟ್ಟರ್ ಒಂದು ದಿನ ಮಾತನಾಡುತ್ತಿರುವಾಗೆ ನನ್ನ ಲೇಖನವನ್ನು ಪ್ರಸ್ತಾವಿಸಿ ಈ ಲೇಖಕ ಯಾರು ನಿಮಗೆ ತಿಳಿದ ತಿಳಿದಾತೇ ಎಂದು ಕೇಳಿದರಂತೆ ಪುಟ್ಟಣ ಶೆಟ್ಟರು ನನಗೆ ಹೇಳಿ ಕಳುಹಿಸಿ ಒಂದು ಸಂಜೆ ನನ್ನನ್ನು ಶ್ರೀನಿವಾಸ ಚಾರ್ಲು ಅವರ ಮನೆಗೆ ಕರೆದುಕೊಂಡು ಆ ದಿನ ಲಾಲ್ಬಾಗಿನ ಮುಂದೆ ಹೊರಟು ಕಲಾಸಿಪಾಳ್ಯದ ಪಕ್ಕದಿಂದ ಚಾಮರಾಜಪೇಟೆ ಐದನೇ ಬೀದಿಗೆ ಸೇರುವ ರಸ್ತೆಯಲ್ಲಿ ಬಂಗಲೆ ಆ ಮನೆ ಹಿಂದೆ ಪ್ರಸಿದ್ಧರಾಗಿದ್ದ ಶ್ರೀಮಾನ್ ಎಂ ರುದ್ರಪ್ಪನವರ ಮಕ್ಕಳು ಶ್ರೀ ಸುಬ್ಬರಾಯ ಸುಬ್ಬಯ್ಯನವರಿಗೆ ಸೇರಿದ್ದದ್ದು ರುದ್ರಪ್ಪನವರು ಸುಬ್ಬಯ್ಯನವರು ಆರ್ಕಾ ಶ್ರೀನಿವಾಸ ಚಾರಲು ಅವರಲ್ಲಿ ತುಂಬಾ ಪ್ರೀತಿ ವಿಶ್ವಾಸಗಳನ್ನು ಇಟ್ಟಿದವರು ಬೆಂಗಳೂರಿನಲ್ಲಿ ಶ್ರೀ ಶ್ರೀನಿವಾಸಾಚಾರ ವಾಸ ತಮ್ಮ ಈ ಲಾಲ್ಬಾಗ್ ಬಳಿಯ ಮನೆಯಲ್ಲಿಯೇ ಅವರು ವಾಸವಿರಬೇಕೆಂದು ಆ ತಂದೆ ಮಕ್ಕಳು ಕೋರಿಕೊಂಡಿದ್ದರಂತೆ ಅದರಂತೆ ಶ್ರೀನಿವಾಸಾಚಾರ್ಯರು ಆ ಮನೆಯಲ್ಲಿರುತ್ತಿದ್ದರು ಆ ಮನೆಯ ಎದುರುಗಡೆ ಆಗ ಒಂದು ಸಣ್ಣ ಬಯಲಿತ್ತು ಶ್ರೀನಿವಾಸಾಚಾರ್ಯರು ಅದಕ್ಕೆ ಪೌಳಿ ಹಾಕಿಸಿ ನಡುವೆ ಒಂದು ಸಣ್ಣ ಚೌಕವನ್ನು ಕಟ್ಟಿಸಿ ಅದರ ಮುಖಾಂತರ ಒಂದು ನೀರಿನ ನಲ್ಲಿಯನ್ನು ಆ ಪ್ರದೇಶದ ಜನರಿಗೆ ಒದಗಿಸಿಕೊಟ್ಟಿದ್ದರು ನಲ್ಲಿಯ ಮೇಲ್ಗಡೆ ಶ್ರೀನಿವಾಸಾಚಾರ್ಯರ ಧರ್ಮಪತ್ನಿ ಶ್ರೀಮತಿ ರುಕ್ಮಿಣಿಯಮ್ಮನವರ ಹೆಸರು ಅಂಕಿತವಾಗಿತ್ತು ಪವಿತ್ರವಾದ ಮತ್ತು ಪ್ರೀತಿ ಸಂಜ್ಞೆಯಾದ ಆ ಜ್ಞಾಪಕ ಚಿಹ್ನೆಯು ಅಲ್ಲಿ ಉಳಿದಿದೆಯೋ ಎಲ್ಲವೋ ನಾನು ನೋಡಿಲ್ಲ ಈಚೆಗೆ ನಮ್ಮ ದೇಶದಲ್ಲಿ ಹೊಸ ಮಾದರಿಯ ದೇಶಭಕ್ತರುಗಳು ಹುಟ್ಟಿಕೊಂಡಿದ್ದಾರೆ ಇವರು ಮುನ್ಸಿಪಾಲ್ಟಿಗಳಲ್ಲೂ ಇತರ ಅಧಿಕಾರಿ ಸ್ಥಾನಗಳಲ್ಲೂ ತಮ್ಮ ಹೊಸ ಪರಿಯ ದೇಶಭಕ್ತಿಯನ್ನು ಪ್ರದರ್ಶನ ಮಾಡುತ್ತಿರುತ್ತಾರೆ ಆ ಪ್ರದರ್ಶನದ ಒಂದಾನೊಂದು ಆ ವಿಧಾನವು ಅಳಿಸಿ ಹಾಕುವುದು ಹಳೆಯ ಹೆಸರುಗಳನ್ನು ಕೀಳುವುದು ಹೊಸ ಹೆಸರುಗಳನ್ನು ಹಾಕುವುದು ನಿಧಿನ ನೆನಪುಗಳನ್ನು ತೊಡೆದುಹಾಕುವುದು ಚರಿತ್ರೆಯನ್ನು ತಿದ್ದುವುದು ಈ ಚೋದ್ಯ ರೂಪಗಳನ್ನು ತಾಳುತ್ತಿದೆ ಇದು ಈಗಣ ಒಂದು ತೆರೆದ ದೇಶಾಭಿಮಾನ ಅದರ ಅವಾಂತರದಲ್ಲಿ ಮೇಲೆ ಹೇಳಿರುವ ಸ್ಮಾರಕ ಚಿನ್ನೆ ನಷ್ಟವಾಗಿ ಹೋಗಿದ್ದರೆ ಆಶ್ಚರ್ಯವೇನೂ ಅಲ್ಲ ಎಂದರು ರುದ್ರಪ್ಪನವರ ಹೆಸರನ್ನು ಎತ್ತಿದ ಮೇಲೆ ಅವರು ಎಂಥ ಮಹನೀಯರೆಂಬುದನ್ನು ಸ್ಮರಿಸುವುದು ಕರ್ತವ್ಯವಾಗಿದೆ ಅವರು ಶ್ರೀ ಚಾಮರಾಜೇಂದ್ರ ಒಡೆಯರವರ ಕಾಲದಲ್ಲಿ ಪ್ರಸಿದ್ಧರಾಗಿದ್ದ ಫಲಪುಷ್ಪ ಸಸ್ಯ ವ್ಯಾಪಾರಿಗಳು ಶ್ರೀಮನ್ ಮಹಾರಾಜರವರು ಲಾಲ್ಬಾಗಿಗೆ ದಯಮಾಡಿಸುವಾಗ ಲಾಲ್ಬಾಗ್ ಮುಂದುಗಡೆಯೇ ಇವರ ಉದ್ಯಾನ ಕಾರ್ಯಾಲಯದ ಮುಂದೆ ಸ್ವಲ್ಪ ಹೊತ್ತು ನಿಂತು ಶ್ರೀಮಾನ್ ರುದ್ರಪ್ಪನವರು ಸಲ್ಲಿಸಿದ ಹಾರ ತುರಾಯಿಗಳನ್ನು ಸ್ವೀಕರಿಸಿ ಅವರೊಡನೆ ಒಂದೆರಡು ಮಾತನಾಡಿ ತೆರಳುತ್ತಿದ್ದರಂತೆ ಆ ಕಾಲದಲ್ಲಿ ಯುರೋಪಿಯನ್ ಜನರು ಬಹುಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿದ್ದರು ಮತ್ತು ಅವರ ಜೀವನ ಮಾರ್ಗದ ಸೊಗನ್ನು ಕಂಡು ಅನುಕರಿಸುತ್ತಿದ್ದವರು ಬಹುಮಂದಿ ಇದ್ದರು ಇವರು ರುದ್ರಪ್ಪನವರ ಸಂಸ್ಥೆಯ ಗಿರಾಕಿಗಳು ಅವರ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ನಾನು ಹೇಳಬೇಕಾದ ವಿಷಯ ರುದ್ರಪ್ಪನವರ ವ್ಯಾಪಾರ ರಾಭಿವೃದ್ಧಿಗಿಂತ ನನ್ನ ದೃಷ್ಟಿಯಲ್ಲಿ ಬಹು ಹೆಚ್ಚು ಬೆಲೆಯುಳ್ಳು ಅದು ಎಂ ರುದ್ರಪ್ಪ ಅಂಡ್ ಸನ್ಸ್ ಅವರ ಗ್ರಂಥ ಪ್ರಕಟಣಾ ಕಾರ್ಯ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಚಿರಸ್ಮರಣೀಯವಾಗಿರುವ ಶ್ರೀ ಉಮ್ಮಡಿ ಕೃಷ್ಣರಾಜ ಒಡೆಯರವರು ಸಾಮಾನ್ಯ ಜನರ ಪ್ರಯೋಜನಕ್ಕಾಗಿ ರಾಮಾಯಣ ಭಾರತಾದಿ ಮಹಾಗ್ರಂಥಗಳನ್ನು ಕನ್ನಡಕ್ಕೆ ಪರಿವರ್ತನೆ ಮಾಡಿಸಿದ್ದರಷ್ಟೇ ಅವುಗಳಲ್ಲಿ ಶ್ರೀ ಕೃಷ್ಣರಾಜ ವಾಣಿ ವಿಲಾಸವೆಂಬ ಕನ್ನಡ ವಚನ ಮಹಾಭಾರತವೂ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ವಚನ ರಾಮಾಯಣವೂ ಅತಿ ಮುಖ್ಯವಾದವು ಈ ಎರಡು ಮಹಾಗ್ರಂಥಗಳನ್ನು ಮುದ್ರಣಗೊಳಿಸಿ ಪ್ರಕಾಶಪಡಿಸುವ ಅವಕಾಶವನು ಶ್ರೀ ರಾಮ ಚಾಮರಾಜೇಂದ್ರ ಒಡೆಯರ್ ಅವರು ರುದ್ರಪ್ಪನವರಿಗೆ ಅದರಂತೆ ಅವರು ರಮನೀಯ ಕುಲದೈವದ ಹೆಸರಿನಲ್ಲಿ ಶ್ರೀ ಚಾಮುಂಡೇಶ್ವರಿ ಮುದ್ರಾಕ್ಷರ ಶಾಲೆ ಎಂಬ ಅಚ್ಚಿನ ಕಾರ್ಖಾನೆ ಸ್ಥಾಪಿಸಿದ್ದರು ಭಾರತ ರಾಮಾಯಣಗಳನ್ನು ಬಹುಶಃ ಹದ್ನೆಂಟು ಪ್ಲಸ್ ಏಳು ಸಂಪುಟಗಳಲ್ಲಿ ಪ್ರಕಟಗೊಳಿಸಿದರು ಈ ವಚನ ಭಾರತದಿಂದ ಅಂತರಂಗ ಪೋಷಣೆ ಪಡೆದವರ ಪೈಕಿ ನಾನೊಬ್ಬ ನನ್ನ ಚಿಕ್ಕ ತಾತಂದಿರು ನನ್ನನ್ನು ಹತ್ತಿರ ಕೂಡಿಸಿಕೊಂಡು ಕೃಷ್ಣರಾಜ ಭಾರತದ ಹದಿನೆಂಟು ಪರ್ವಗಳನ್ನು ಮೊದಲಿನಿಂದ ಕಡೆಯವರೆಗೂ ಒಂದಕ್ಷರ ಬಿಡದಂತೆ ಓದಿಸಿದರು ಈ ನನ್ನಲ್ಲಿ ಯೋಗ್ಯವಾದದ್ದು ಏನಾದರೂ ಉಂಟೆಂದು ನನ್ನನ್ನು ನೋಡುವವರಿಗೆ ಅನ್ನಿಸಿದ್ದಾದರೆ ಅದು ನನಗೆ ಆ ಭಾರತ ಬಂದದ್ದು ಅಂತ ಜೀವ ಸಂಸ್ಕಾರಕ್ಕೆ ಸಾಧನವನ್ನು ಒದಗಿಸಿಕೊಟ್ಟವರು ರುದ್ರಪ್ಪನವರು ಅವರು ಆ ಪ್ರಕಟಣೆ ಮಾಡದೆ ಹೋಗಿದ್ದರೆ ನಾನು ಚಿಕ್ಕ ಭಾರತವನ್ನು ಓದುವುದು ಆಗುತ್ತಿರಲಿಲ್ಲ ಈ ಮಹೋಪಕಾರಕ್ಕಾಗಿ ನಾನು ಯಾವ ಜೀವವೂ ರುದ್ರಪನ್ನವರ ಹೆಸರಿಗೆ ಪುನಃ ಪುನಃ ನಮಸ್ಕಾರಗಳನ್ನು ಸಲ್ಲಿಸುತ್ತಿರುತ್ತೇನೆ ಕನ್ನಡ ಗದ್ಯ ಸಾಹಿತ್ಯದಲ್ಲಿ ಶೈಲಿಯ ಗಂಭೀರತೆಯಲ್ಲಿಯೂ ಉದಾತ್ತ ಉ ಉದಾತ್ತತೆಯಲ್ಲಿಯೂ ವಿಶ್ವತೆಯಲ್ಲಿಯೂ ವೀರ್ಯದಲ್ಲಿಯೂ ಕೃಷ್ಣರಾಜ ವಾಣಿವಿಲಾಸ ಭಾರತಕ್ಕೆ ಸಮನಾದ ಗದ್ಯ ಬೇರೆ ಇಲ್ಲವೆಂದು ಇಂದಿಗೂ ನನ್ನ ಅಭಿಪ್ರಾಯ ಆ ಮಹಾಗ್ರಂಥಕ್ಕೆ ಪುನರ್ಮುದ್ರಣ ಯೋಗ ಇನ್ನೂ ದೊರೆತಿಲ್ಲವೆಂದು ನನ್ನ ಪ್ರತಿನಿತ್ಯದ ಆ ಯೋಗವನ್ನು ಅದಕ್ಕೆ ದೊರಕಿಸಬೇಕೆಂದು ಅನೇಕ ಸಲ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಿರ್ಣಯಗಳನ್ನು ಮಂಡಿಸಿದೆ ಮಾಡಿಸಿದೆ ಅಧಿಕಾರ ಸ್ಥಾನಗಳಲ್ಲಿ ಮೊರೆಯಿಟ್ಟೆ ಹಣವಂತರಿಗೆ ಸಲಹೆ ಕೊಟ್ಟೆ ಆ ಗ್ರಂಥವನ್ನು ಯಾರು ಪುನರ್ಮುದ್ರಣ ಮಾಡಿಸುತ್ತಾರೋ ಅವರು ನಮ್ಮ ಜನಕ್ಕೂ ನಮ್ಮ ಭಾಷೆಗೂ ಪರೋಪಕಾರ ಮಾಡಿದವರಾಗುತ್ತಾರೆ ಶ್ರೀಮಾನ್ ರುದ್ರಪ್ಪನವರ ಮಕ್ಕಳು ಎಂ ಸುಬ್ಬಯ್ಯನವರು ನನಗೆ ಸ್ನೇಹಿತರಾಗಿದ್ದರು ಸ್ವಭಾವದಲ್ಲಿ ಉದಾರಿಗಳು ಗುಣಪಕ್ಷಪಾತಿಗಳು ದೊಡ್ಡ ಮನುಷ್ಯರು ಅವರಿಗೆ ಯಾವ ಕಾರಣದಿಂದಲೋ ಉದ್ಯಮೋತ್ಸಾಹ ಸಾಲದೇ ಹೋಗಿತ್ತು ಹೆಚ್ಚುಗಟ್ಟಲೆ ಕೆಲಸವನ್ನು ಅಂಟಿಸಿಕೊಳ್ಳದೆ ಹಾಯಾಗಿರುವ ಪ್ರಕೃತಿ ಭಾರತದ ಪುನರ್ಮುದ್ರಣ ಕಾರ್ಯವನ್ನು ನಾನು ನಾಲ್ಕಾರು ಸಲ ಅವರ ಗಮನಕ್ಕೆ ತಂದರೂ ಅವರು ಮನಸ್ಸು ಯಕೋ ತಿರುಗಲಿಲ್ಲ ಶ್ರೀನಿವಾಸ ಚಾರ್ಲು ರಸ್ತೆ ಈಗ ಆರ್ಕಾಶ್ ಶ್ರೀನಿವಾಸಚಾರು ಅವರ ವಿಚಾರಕ್ಕೆ ಹಿಂತಿರುಗೋಣ ಬೆಂಗಳೂರಿನ ಹಳೆಯ ಪಟ್ಟಣದಲ್ಲಿ ಒಂದು ರಸ್ತೆ ಅವರ ಹೆಸರನ್ನು ಹೊತ್ತಿದೆ ಈ ರಸ್ತೆಯ ಪೂರ್ವಾಭಿಮುಖ ಶ್ರೇಣಿಯ ಹಳೆ ತರಗುಪೇಟೆಯ ರಸ್ತೆಗೂ ಗುಂಡೋಪಂತರ ಬೀದಿಗೂ ನೋಡೋಣ ಒಂದು ಮನೆಯಲ್ಲಿ ಆರ್ಕಾಶ್ ಶ್ರೀನಿವಾಸ ಚಾರ್ ಅವರು ವಾಸವಾಗಿದ್ದರಂತೆ ನಾನು ಆ ಮನೆಯನ್ನು ಮೊದಲು ನೋಡುವ ವೇಳೆಗೆ ಸಾವಿರದ ಒಂಬೈನೂರ ಎಂಟು ಅದು ಬೇರೆಯವರದಾಗಿ ಅದರಲ್ಲಿ ಒಂದು ಸಂಗೀತ ಸಮಾಜ ನಡೆಯುತ್ತಿತ್ತು ಅಲ್ಲಿ ನಡೆದ ನಾಲ್ಕೈದು ಸಂಗೀತ ಕಚೇರಿಗಳಿಗೆ ನಾನು ಹೋಗಿದ್ದೇನೆ ಆ ಮನೆಯಲ್ಲಿ ಹಿಂದೆ ಶ್ರೀನಿವಾಸಾಚಾರ್ಯರು ಇದ್ದರಿಂದಲೇ ಆ ರಸ್ತೆಗೆ ಆಧರಿಸರು ಆರ್ಕಾಡ್ ಅವರು ಆರ್ಕಾಡ್ ಕಡೆಯವರಂತೆ ಅವರು ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲಕ್ಕೆ ಹಿಂದೆಯೇ ಬಹುಶಃ ದಿವಾನ್ ರಂಗಾಚಾರ್ಯರ ದಿನದಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ವಕೀಲರಾಗಿ ನೆಲೆಸಿದವರು ಅವರ ಪ್ರಾಮಾಣಿಕತೆಯ ವಾದ ಸಾಮರ್ಥ್ಯವು ಬೇಗ ಅವರಿಗೆ ಪ್ರಶಸ್ತಿಯನ್ನು ತಂದವು ಅವರ ಕಾರ್ಯ ದಕ್ಷತೆಯನ್ನು ಜನಪ್ರಿಯತೆಯನ್ನು ಸರ್ ಕೆ ಅವರು ಕೇಳಿ ಅವರನ್ನು ಬೆಂಗಳೂರು ಪಟ್ಟಣ ಮುನಿಸಿಪಲ್ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ನಿಯಮಿಸಿದರು ಆ ಸ್ಥಾನಕ್ಕೆ ಸರಕಾರೇತರ ಮನುಷ್ಯರನ್ನು ನಿಯಮಿಸಿದ್ದು ಅದೇ ಮೊದಲು ಆ ಅಧಿಕಾರವನ್ನು ನಿರ್ವಹಿಸುವುದರಲ್ಲಿ ಆರ್ಕಾಶ್ ಶ್ರೀನಿವಾಸಾಚಾರ್ ಅವರು ತೋರಿಸಿದ ವಿಚಕ್ಷಣೆ ಈ ನಮ್ಮ ಪ್ರಜಾಯುಗಕ್ಕೆ ಬೋಧಪ್ರದವಾಗಿದೆ ಪ್ರೆಸಿಡೆಂಟ್ ಪದವಿ ಅವರ ಪ್ರತಿದಿನದ ಕಾರ್ಯಕ್ರಮ ಸಾಮಾನ್ಯವಾಗಿ ಹೀಗಿರುತ್ತಿತ್ತು ಬೆಳಿಗ್ಗೆ ಆರು ಗಂಟೆಗೆ ಮನೆಯಿಂದ ಹೊರಡುವುದು ಯಾವ ಪ್ರದೇಶಕ್ಕೆ ಹೋಗತಕ್ಕ ಹೋಗತಕ್ಕಂಬುದನ್ನು ಹಿಂದಿನ ಸಂಜೆಯೇ ಗೊತ್ತು ಮಾಡಿ ಮುನಿಸಿಪಲ್ ಅಧಿಕಾರಿಗಳಿಗೆ ತಿಳಿಸಿರತಕ್ಕದ್ದು ಪ್ರೆಸಿಡೆಂಟರು ಒಬ್ಬ ಆಳನ್ನು ಹಿಂದಿಟ್ಟುಕೊಂಡು ಆ ಪ್ರದೇಶಕ್ಕೆ ಹೋಗುವ ವೇಳೆಗೆ ಅಲ್ಲಿ ಮುನಿಸಿಪಲ್ ಅಧಿಕಾರಿಗಳು ಸಿದ್ಧವಾಗಿರಬೇಕಾದದ್ದು ಮತ್ತು ಆ ಪ್ರದೇಶ ನಿವಾಸಿಗಳಿಂದ ಮುನಿಸಿಪಾಲಿಟಿಗೆ ಬಂದಿದ್ದ ಅರ್ಜಿ ಅಹವಾಲುಗಳನ್ನು ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಅಧಿಕಾರಿಗಳು ತಮ್ಮಡನೆ ತಂದಿರತಕ್ಕದ್ದು ಮತ್ತು ಆಯಾ ಅರ್ಜಿ ಅಹವಾಲು ಅಹವಾಲುದಾರರುಗಳಿಗೆ ಪ್ರೆಸಿಡೆಂಟರು ಬರುವ ವರ್ತಮಾನವನ್ನು ತಿಳಿಸಿರತಕ್ಕದ್ದು ಪ್ರೆಸಿಡೆಂಟರು ಅಲ್ಲಿಗೆ ಬಂದ ಬಳಿಕ ಪ್ರತಿಯೊಂದು ಅರ್ಜಿಯನ್ನು ಖುದ್ದಾಗಿ ತೆಗೆದುಕೊಂಡು ವಿಚಾರಣೆ ನಡೆಸಿ ತಕ್ಕ ತೀರ್ಮಾನವನ್ನು ಅಲ್ಲಿಯೇ ಹೇಳಿ ಅರ್ಜಿಯ ಮೇಲೆ ಬರೆಯಿಸಿಡುತ್ತಿದ್ದರು ಆ ಮಧ್ಯಾಹ್ನ ಪ್ರೆಸಿಡೆಂಟರ್ ಆಫೀಸ್ಗೆ ಬಳಿಕ ಆ ಬೆಳಗಿನ ತೀರ್ಮಾನಗಳನ್ನೆಲ್ಲ ಕ್ರಮವಾಗಿ ಪುಸ್ತಕದಲ್ಲಿ ಬಯಸಿ ಅದಕ್ಕನುಸಾರವಾಗಿ ನಡವಳಿಕೆಗಳು ಎಷ್ಟು ಮಟ್ಟಿಗೆ ನಡೆದಿದೆ ಎಂಬುದನ್ನು ಆಗಾಗ್ಗೆ ತನಿಕೆ ಮಾಡುತ್ತಿದ್ದರು ಹೀಗೆ ಅರ್ಜಿದಾರರುಗಳ ಕೋರಿಕೆಗಳು ಬೇಗ ಬೇಗ ತೀರ್ಪಿಗೆ ಬರುತ್ತಿದ್ದವು ಇದರಿಂದ ಜನಕ್ಕೆ ತುಂಬಾ ಸಮಾಧಾನವಾಗುತ್ತಿತ್ತು ಶ್ರೀನಿವಾಸಾಚಾರ್ಯರು ಬೆಳಗ್ಗಿನ ಗ್ರಾಮ ಸಂಚಾರವನ್ನು ಮುಗಿಸಿಕೊಂಡು ಮನೆಗೆ ಹಿಂದಿರುಗಿದಾಗ ಮುನ್ಸಿಪಲ್ ಅಧಿಕಾರಿಗಳು ಜೊತೆಯಲ್ಲಿರುತ್ತಿದ್ದರು ಆಗ ಆಚಾರ್ಯರು ಅವರೊಂದಿಗೆ ತಮ್ಮ ಬೂಟ್ಸ್ ಕಡೆ ನೋಡಿಕೊಂಡು ಈ ದಿನ ಏನು ಬುಡ್ಸಿನ ಮೇಲೆ ಇಷ್ಟು ದಪ್ಪ ಕೂತಿದೆ ಬೀದಿ ಚೆನ್ನಾಗಿ ಗುಡಿಸಿದ್ದರೆ ಹೀಗಾಗುತ್ತಿತ್ತೆ ಎನ್ನುವರಂತೆ ಅಥವಾ ಈ ಹೊತ್ತು ಹೋದ ಬೀದಿಗಳಲ್ಲಿ ಗುಡಿಸುವವರು ಹೆಚ್ಚು ಮುತುವರ್ಜಿ ಮಾಡಿದ್ದ ಹಾಗೆ ಕಾಣುತ್ತದೆ ಬುಡ್ಸಿನ ಮೇಲೆ ಧೂಳು ಬಹುತಳುವಾಗಿದೆ ಎನ್ನುವರಂತೆ ಮುನಿಸಿಪಲ್ ಅಧಿಕಾರಿಗಳಿಗೆ ಇದು ತಕ್ಕಷ್ಟು ಎಚ್ಚರಿಕೆ ಮಾತಾಗಿತ್ತು ಪ್ರೆಡಿ ಪ್ರೆಸಿಡೆಂಟರು ಹೋಗಲು ಗೊತ್ತು ಮಾಡಿಕೊಂಡಿದ್ದ ರಸ್ತೆಗಳಲ್ಲೆಲ್ಲ ಬೆಳಗ್ಗೆ ಆರು ಗಂಟೆಗೆ ಮುಂಚೆಯೇ ಬೀದಿ ಗುಡಿಸಿ ನೀರು ಚುಮಿಸುತ್ತಿ ಚುಮುಕಿಸಿರುತ್ತಿದ್ದರಂತೆ ಪ್ರೆಸಿಡೆ ಪ್ರೆಸಿಡೆಂಟರು ಪಟ್ಟಣದ ಪ್ರತಿಯೊಂದು ಭಾಗಕ್ಕೂ ವಾರಕ್ಕೆ ಒಂದು ಸಲವಾದರೂ ಹೋಗಿ ಬರುತ್ತಿದ್ದದ್ದು ಖಂಡಿತವಾದ್ದರಿಂದ ವಾರದಲ್ಲೊಂದು ದಿನವಾದರೂ ಪ್ರತಿಯೊಂದು ಬೀದಿಯೂ ಒಂದಿಷ್ಟು ಚೊಕಟ ಶ್ರೀನಿವಾಸಾಚಾರ್ಯರ ಪ್ರೆಸಿಡೆಂಟ್ ತನದ ಒಂದು ಹೆಗ್ಗುರುತೆಂದರೆ ಇಂದು ಉಳಿದಿರುವ ಚಿಕ್ಕ ಎಂಬ ಮುನಿಸಿಪಲ್ ಪಾರ್ಕ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತನೆಯ ನವೆಂಬರ್ ಸುಮಾರಿನಲ್ಲಿ ವಿಕ್ಟೋರಿಯಾ ಮಹಾರಾಣಿಯ ಮೊಮ್ಮಗ ಪ್ರಿನ್ಸ್ ಆಲ್ಬರ್ಟ್ ವಿಕ್ಟರ್ ಎಂಬಾತನು ಬೆಂಗಳೂರಿಗೆ ಬೇಡಿಕೊಟ್ಟ ಆತನನ್ನು ಸ್ವಾಗತಿಸುವುದಕ್ಕೋಸ್ಕರ ಪುರಾಲಂಕಾರ ಮಾಡಿಸುವ ಜವಾಬ್ದಾರಿ ಶ್ರೀ ಶ್ರೀನಿವಾಸಾಚಾರ್ಯರಿಗೆ ಬಂದಿತ್ತು ಹಾಗೆ ರೈಲ್ವೆ ಸ್ಟೇಷನ ಸ್ಟೇಷನಿನ ಮುಂದುಗಡೆಯ ಧರ್ಮಾಂಬುದಿ ಕೆರೆಯು ತುಂಬು ಕೆರೆಯಾಗಿತ್ತು ಬಂದ ಅತಿಥಿಯು ರೈಲಿನಿಂದಿಳಿದು ಊರ ಕಡೆ ಹೊರಡುತ್ತಲೇ ಎದುರಿಗೆ ಕೆರೆಯಲ್ಲಿ ಮೇಳತಾಳ ಸಹಿತವಾದ ತೆಪ್ಪೋತ್ಸವ ಕಂಗೊಳಿಸುತ್ತಿತ್ತು ಆತನು ಸಾರೋಟಿಯಲ್ಲಿ ಕುಳಿತು ಕೆರೆಯ ಮೇಲೆ ಸಾಗಿದಂತೆ ಎಡಗಡೆ ಕೆರೆಯೊಳ ಗ ಗಣ ತೆಪ್ಪವೂ ಕೂಡ ಬರುತ್ತಿತ್ತು ಆ ಮೆರವಣಿಗೆಯ ಬಲಗಡೆ ಬಲಗಡೆಗೆ ಮುನ್ಸಿಪಲ್ ಪಾರ್ಕ್ನಲ್ಲಿ ಓಲಗ ನರ್ತನಗಳು ನಡೆಯುತ್ತಿದ್ದವು ಹೀಗೆ ಇಕ್ಕಿ ಇಕ್ಕ ಇಕ್ಕಡೆಯು ನೃತ್ಯಗಾನ ವಾದ್ಯ ವಿಜೃಂಭಣೆಗಳು ಜನದ ಸಂದಣಿಯ ಸಂಭ್ರಮವೂ ನೆರೆದಿದ್ದದನ್ನು ನೋಡಿ ಆತನ ಮನಸ್ಸು ಎಷ್ಟು ಹಿಗ್ಗಿರಬಹುದು ಮಹಾರಾಜರವರಿಗೂ ಶೇಷಾದ್ರಯ್ಯರವರಿಗೂ ಅದು ಮೆಚ್ಚುಗೆಯಾದದ್ದು ಸ್ವಾಭಾವಿಕ ತಾನೆ ಮುಜುರಾಯಿ ಸಂಸ್ಥಾನದ ಮುಜುರಾಯಿ ಸಂಸ್ಥೆಗಳ ಎಂದರೆ ದೇವಸ್ಥಾನ ಮಠ ಚತ್ರ ಮಸೀದಿ ಮುಂತಾದ ದೈವಮತ ಧರ್ಮಪೀಠಗಳ ಆಡಳಿತವನ್ನು ಪರಿಷ್ಕಾರಗೊಳಿಸುವುದಕ್ಕಾಗಿ ಒಬ್ಬ ಪ್ರತ್ಯೇಕ ಅಧಿಕಾರಿಯನ್ನು ನಿಯಮಿಸುವುದು ಅವಶ್ಯ ಅವಶ್ಯವೆಂದು ಸರ್ಕಾರವು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ತೀರ್ಮಾನಿಸಿತು ಪ್ರಜಾಪ್ರತಿನಿಧಿ ಸಭೆ ಅನೇಕ ಸಲ ಸೂಚನೆ ಮಾಡಿತು ದಿವಾನ್ ಶೇಷಾದ್ರಯ್ಯನವರು ಅದರಂತೆ ಮುಜರಾಯಿ ಸೂಪರಿಟೆಂಡೆಂಟ್ ಎಂಬ ಹೊಸ ಅಧಿಕಾರ ಸ್ಥಾನವನ್ನು ಕ್ವಚಿತ್ಕಾಲಿಕವಾಗಿ ಕಲ್ಪಿಸಿ ಅದಕ್ಕೆ ಆರ್ಕಾಶ್ ಶ್ರೀನಿವಾಸಚಾರು ಅವರನ್ನು ಆಹ್ವಾನಿಸಿದರು ಆ ಪದವಿಯ ಕರ್ತವ್ಯಗಳು ಮೂರು ನಾಲ್ಕು ವರ್ಷದೊಳಗಾಗಿ ಮುಗಿಯಬಹುದೆಂದು ಮೊದಲು ನಿರೀಕ್ಷೆಯಿತ್ತು ಆದರೆ ಕೆಲಸಕ್ಕೆ ಕೈ ಹಚ್ಚಿದ ಮೇಲೆ ಅದರ ಮಹತ್ವವು ಕ್ಲಿಷ್ಟತೆಯು ಎಷ್ಟರ ಎಷ್ಟರದೆಂಬುದು ತೋರುತ್ತ ಬಂತು ಶ್ರೀನಿವಾಸ ಚಾರ್ಲೋ ಅವರು ಸಾವಿರದ ಏಪ್ರಿಲ್ ತಿಂಗಳಲ್ಲಿ ಆ ಪದವಿಯಿಂದ ನಿವೃತ್ತರಾದರು ಆ ಕಾರ್ಯನಿರ್ವಾಹದಲ್ಲಿ ಅವರು ತೋರಿಸಿದ ಶ್ರದ್ಧೆ ಉತ್ಸಾಹ ಸಾಮರ್ಥ್ಯ ವಿಚಕ್ಷಣೆಗಳಿಗಾಗಿ ಅವರಿಗೆ ರಾಯ್ಬಹದ್ದೂರ್ ಬಿರುದು ದೊರೆಯಿತು ಅದಕ್ಕಿಂತ ಹೆಚ್ಚಾಗಿ ಅದರಿಂದ ಅವರ ಯಶಸ್ಸು ಜನದ ಸ್ಮರಣೆಯಲ್ಲಿ ಸ್ಥಿರಪಡುವಂತಾಯಿತು ಆಗ ಅವರು ನಡೆಸಿದ ಪರಿಷ್ಕಾರವೆನ್ ಗಳೆಂದರೆ ದೇವಾಲಯಗಳ ಕಟ್ಟಡಗಳ ಶಿಥಿಲ ಭಾಗಗಳನ್ನು ದುರಸ್ತು ಮಾಡಿಸಿ ಅವುಗಳ ಸಂದುಗೊಂದಿಗಳನ್ನು ಕಿತ್ತು ಹಾಕಿಸಿದ್ದು ಕಿಟಕಿಗಳನ್ನು ಗವಾಕ್ಷಿಗಳನ್ನು ಇಳಿಸಿ ಬೆಳಕು ಗಾಳಿಗಳು ಪ್ರವೇಶಿಸುವಂತೆ ಮಾಡಿದ್ದು ದೇವಸ್ಥಾನದ ಭೂಮಿ ಕ ಕಾಣಿಗಳು ಪರಾಧೀನವಾಗಿದ್ದದನ್ನು ತಪ್ಪಿಸಿ ಸರಕಾರದ ಅಥವಾ ಕೆಲಸ ಮಾಡುತ್ತಿದ್ದ ಅರ್ಚಕಾದಿ ಸೇವಕರ ಅಧೀನಕ್ಕೆ ತಂದದ್ದು ದೇವಸ್ಥಾನದ ಒಡವೆ ವಾಹನ ಪಾತ್ರೆ ಪದಾರ್ಥಗಳನ್ನು ಲೆಕ್ಕದಲ್ಲಿ ಬರೆಯಿಸಿ ಅವುಗಳ ಜೋಪಾನಕ್ಕೆ ಜವಾಬ್ದಾರರನ್ನು ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಅಲಲ್ಲಿಯ ಶೈವ ವೈಷ್ಣವ ಸ್ಮಾರತಾದಿ ಸಂಪ್ರದಾಯಾನುಸರವಾಗಿ ಸೇವೆ ಕೈಕರ್ಯಗಳು ನಡೆಯುವಂತೆ ಆಗಮಿಕರಿಂದ ನಿಯಮಾವಳಿಗಳನ್ನು ಬರೆಯಿಸಿ ಅರ್ಚಕರಿಗೆ ತಿಳಿವಳಿಕೆ ಕೊಟ್ಟದ್ದು ಪೂಜಾ ಕಾರ್ಯಗಳಲ್ಲಿ ವಿನಯುಜ್ಯಗಳಾದ ಮಂತ್ರಗಳನ್ನು ಸ್ತೋತ್ರ ರಾಜಾಶೀರ್ವಾದ ವಾಕ್ಯಗಳನ್ನು ಆಗಮಿಕರಿಂದಲೂ ಪಂಡಿತರಿಂದಲೂ ಬರೆಯಸಿ ಅಚ್ಚು ಮಾಡಿಸಿ ಆ ಕೈಪಿಡಿ ಪುಸ್ತಕಗಳನ್ನು ಅರ್ಚಕರಲ್ಲಿ ಹಂಚಿದ್ದು ನೈವೇದ್ಯ ದೀಪಾರಾಧನೆ ವಗೈರೆಗಳ ಮಾಮೂಲುಗಳನ್ನು ಲಿಖಿತದಲ್ಲಿ ಶಾಶ್ವತಪಡಿಸಿದ್ದು ಬಾಜಾ ಭಜಂತ್ರಿಯವರು ನರ್ತನದವರು ಮೊದಲಾದ ನಾನಾ ಸೇವೆಗಳವರು ಅನುಸರಿಸಬೇಕಾದ ಸರದಿ ಕಟ್ಟಲೆಗಳನ್ನು ಗೊತ್ತು ಇವೆಲ್ಲ ಆರ್ಕಾ ಶ್ರೀನಿವಾಸಾಚಾರ್ಯರ ಏರ್ಪಾಟುಗಳು ದೇವಾಲಯಗಳಿಗೆ ಧರ್ಮದರ್ಶಿ ಸಮಿತಿಗಳ ನಿಯಮಕವಾದದ್ದು ಅವರ ಸಲಹೆಯಂತೆಯೇ ಅವರ ಸಲಹೆಯಂತೆಯೇ ಅವರ ಕಾಲಕ್ಕೆ ಇಂದೆ ನಮ್ಮ ದೇವಾಲಯಗಳು ಕ್ಷೇತ್ರಗಳು ಎಂತ ದುಸ್ಥಿತಿಯಲ್ಲಿದ್ದುವೆಂಬುದನ್ನು ನಾನು ಕೇಳಿದ್ದೇನೆ ಒಂದಾನೊಂದು ಪ್ರಸಿದ್ಧ ಕ್ಷೇತ್ರದಲ್ಲಿ ಕೋಟಾರೋತ್ಸವವೆಂಬುದು ನಡೆಯುತ್ತಿದ್ದ ಹೊತ್ತಿನಲ್ಲಿ ದೇವರು ಬಿಜ ಮಾಡಿಸಿದ್ದ ಜಾಗದಲ್ಲಿ ಹತ್ತು ಮಂದಿ ಇದ್ದರೆ ದೇವದಾಸಿಯರಿದ್ದ ಜಾಗದಲ್ಲಿ ಸಾವಿರ ಮಂದಿ ನೆರೆದಿರುತ್ತಿದ್ದರು ಗುಡಿಯೊಳಗಡೆ ಮಂತ್ರಘೋಷ ನಡೆಯುತ್ತಿದ್ದ ಹೊತ್ತಿನಲ್ಲಿ ಪ್ರಾಕರಣದೊಳಗಣ ಮೂಲೆ ಮೊಡಕುಗಳಲ್ಲಿ ಪ್ರಣಯಲೀಲಗಳು ತಸ್ಕರ ಸಾಹಸಗಳು ನಡೆಯುತ್ತಿದ್ದವು ಎಷ್ಟೋ ಗುಡಿಗಳ ಒಳಗಡೆ ಕಗ್ಗತ್ತಲು ಕಸವು ತುಂಬಿ ಕಾಲಿಡುವುದೇ ಕಷ್ಟವಾಗುತ್ತಿತ್ತು ದೇವರಿಗೆ ಸೇರಿದ ಜಮೀನುಗಳನ್ನು ಒಡವ್ಯವಸ್ಥೆಗಳನ್ನು ಬೇರೆಯವರು ಯಾರೋ ಅನುಭವಿಸಿಕೊಂಡಿರುತ್ತಿದ್ದರು ಇಂತಹ ಅವ್ಯವಸ್ಥೆಗಳನ್ನೆಲ್ಲ ತೊಳೆದು ನಿರ್ಮಲಪಡಿಸಿದವರು ಆರ್ಕಾಶ್ ಶ್ರೀನಿವಾಸಾಚಾರ್ಯರು ನಂಜನಗೂಡು ಮೇಲುಕೋಟೆ ಮೊದಲಾದ ಕಡೆಗಳಲ್ಲೆಲ್ಲ ಅವರ ಪರಿಷ್ಕಾರ ಕಾರ್ಯಗಳು ಈಗೂ ಕಾಣುತ್ತವೆ ಅದು ಹತ್ತು ವರ್ಷಗಳ ಸಂತತ ಶೋಧನೆ ಬೋಧನೆ ದರ್ಪದಕ್ಷತೆಗಳಿಂದ ನಡೆದ ಕಾರ್ಯ ಈಗಲೂ ಎಷ್ಟೋ ಗುಡಿಗಳಲ್ಲಿ ಶ್ರೀನಿವಾಸಾಚಾರ್ಯರು ನಿರ್ಬಂಧ ಮಾಡಿ ಇಡಿಸಿದ ಕಿಟಕಿ ಬಾಗಿಲುಗಳನ್ನು ಜನ ಕೃತಜ್ಞತೆಯಿಂದ ತೋರಿಸುತ್ತಾರೆ ಆರ್ಕಾಶ್ ಶ್ರೀನಿವಾಸಾಚಾರ್ ಅವರು ಕೆಲವು ಕಾಲ ರಿಜಿಸ್ಟ್ರೇಷನ್ ಇಲಾಖೆಯ ಮುಖ್ಯಸ್ಥರಾಗಿಯೂ ಇದ್ದಾರೆಂದು ಕೇಳಿದ್ದೇನೆ ಆರ್ಕಾಶ್ ಶ್ರೀನಿವಾಸಾಚಾರ್ಯರು ಹೇಗೆ ಮೇಧಾವಿಗಳೋ ಹಾಗೆ ಕಾರ್ಯಕುಶಲರು ಹೇಗೆ ಕಾರ್ಯಕುಶಲರೋ ಹಾಗೆ ರಸಿಕರು ಹೇಗೆ ರಸಿಕರೋ ಅವರು ಸರಕಾರದ ಉದ್ಯೋಗದಿಂದ ನಿವೃತ್ತರಾದ ಮೇಲೆ ವರ್ಷವನ್ನು ಎರಡು ಭಾಗ ಮಾಡಿಕೊಂಡು ತಂಪು ಭಾಗವನ್ನು ಶ್ರೀರಂಗಾದಲ್ಲಿಯೂ ಬೇಸಿಗೆಯನ್ನು ಬೆಂಗಳೂರಿನಲ್ಲಿಯೂ ಕಳೆಯುತ್ತಿದ್ದರು ರಸಿಕತೆ ಅವರಿಗೆ ಅತ್ಯಂತ ಪ್ರಿಯವಾದ ಸಂತೋಷವೆಂದರೆ ಸಂಗೀತ ಬೆಂಗಳೂರಿನಲ್ಲಿ ಹಾಗೆ ಪ್ರಸಿದ್ಧರಾಗಿದ್ದ ಸಂಗೀತ ವಿದ್ವಾಂಸರು ಶ್ರೀಮಾನ್ ಕೊಳ್ಳೇಗಾಲದ ದಕ್ಷಿಣಾಮೂರ್ತಿ ಶಾಸಿಗಳು ಕರೂರು ಕೃಷ್ಣ ಸುಬ್ಬರಾಯಾಚಾರ್ಯರು ವೀಣೆಯ ವಿದ್ವಾಂಸರೊಬ್ಬರು ಈ ನಾಲ್ಕೈದು ಮಂದಿಯನ್ನು ಹಾಡಲು ಗೊತ್ತು ಮಾಡಿಕೊಂಡಿದ್ದರು ಸಾಮಾನ್ಯವಾಗಿ ವಾರದಲ್ಲಿ ಎರಡು ಅಥವಾ ಮೂರು ದಿನ ಸಂಗೀತ ನಡೆಯುತ್ತಿತ್ತು ಅದರ ಕ್ರಮ ಹೀಗೆ ಶ್ರೀನಿವಾಸಾಚಾರ್ಯರ ಮನೆಯಲ್ಲಿಯೇ ಶ್ರುತಿ ಮಾಡಿದ ಒಂದು ಸಣ್ಣ ತಂಬೂರಿ ಇರುತ್ತಿತ್ತು ಗಾಯಕನು ಕ್ಲಪ್ತ ಕಾಲಕ್ಕೆ ಸಂಜೆ ನಾಲ್ಕು ಗಂಟೆಗೆ ಅಲ್ಲಿಗೆ ಹೋಗತಕ್ಕದ್ದು ಕೂಡಲೇ ಅಲ್ಲಿಯ ಅಡಿಗೆಯವನ್ನು ಅವರಿಗೆ ಕೈಕಾಲು ತೊಳೆದುಕೊಳ್ಳಲು ನೀಡಿಕೊಟ್ಟು ಅವರು ಬೇಡಿದಂತೆ ಬಿಸಿ ಬಿಸಿ ಕಾಫಿಯನ್ನು ಹಾಲನ್ನು ಕೊಡತಕ್ಕದ್ದು ಅನಂತರ ಗಾಯಕನು ನಡುಮನೆಯಲ್ಲಿ ತಂಬೂರಿಯೊಡನೆ ಕೂಡತಕ್ಕದ್ದು ಆಗ ಅಲ್ಲಿ ಸಾಮಾನ್ಯವಾಗಿ ಐದಾರು ಮಂದಿ ಹತ್ತಕ್ಕೆ ಹೆಚ್ಚಿಲ್ಲದೆ ಇರುತ್ತಿದ್ದರು ಶ್ರೀನಿವಾಸಾಚಾರ್ಯರು ಗಾಯಕನನ್ನು ಕುರಿತು ಇವತ್ತು ಏನು ಹಾಡುತ್ತೀರಿ ಎಂದು ಕೇಳುತ್ತಿದ್ದರು ಆತನು ಕಲ್ಯಾಣಿ ಎಂದೋ ಕಾಂಬೋಜಿ ಎಂದೋ ಹೇಳಿದ ಮೇಲೆ ಶ್ರೀನಿವಾಸಾಚಾರ್ಯರು ಆಗಬಹುದು ಅದಾದ ಕಾಲವಿದ್ದರೆ ಇಂತ ರಾಗವನ್ನು ಹಾಡಬಹುದು ಅದನ್ನು ಕೇಳಿ ಬಹುದವಾಯಿತು ಎಂದು ಹೇಳುವರು ಅದರಂತೆ ಗಾಯಕನು ತಾನು ಗೊತ್ತು ಮಾಡಿಕೊಂಡು ಬಂದಿದ್ದುದನ್ನು ಮೊದಲು ಹಾಡಿ ಅನಂತರ ಶ್ರೀನಿವಾಸಾಚಾರ್ಯರು ಹೇಳಿದ್ದನ್ನು ಹಾಡುತ್ತಿದ್ದನು ಎಲ್ಲಾ ಗಾಯಕರಿಗೂ ಒಂದು ಕಟ್ಟುಪಾಡು ಸಾಮಾನ್ಯವಾಗಿತ್ತು ಒಂದು ಗಂಟೆ ಒಂದು ಕಾಲು ಗಂಟೆಗಿಂತ ಹೆಚ್ಚು ಕೂಡದು ರಾಗ ವಿನ್ಯಾಸ ಧಾರಾಳವಾಗಿರಬೇಕು ಸ್ವರ ಸಂಗತಿ ಮಿತವಾಗಿ ಭಾವಪ್ರಧಾನವಾಗಿರಬೇಕು ಚೌಕ ಕಾಲದಲ್ಲಿ ಅಥವಾ ಮಧ್ಯ ಮಧ್ಯದಲ್ಲಿ ಹಾಡಬೇಕು ಒಂದು ದಿನದ ಕಚೇರಿಗೆಲ್ಲ ಸಾಮಾನ್ಯವಾಗಿ ಎರಡೇ ಕೀರ್ತನೆ ಬಹಳ ಅಪರೂಪವಾಗಿ ಮೂರು ಈ ನಿಯಮವನ್ನು ಗಾಯಕರು ಪಾಲಿಸುತ್ತಿದ್ದರು ಶ್ರೀನಿವಾಸಾಚಾರ್ಯರು ಮಾತನಾಡದೆ ಶತಪಥ ತುಡಿಯುತ್ತಾ ಕೇಳುವರು ಸಾಕಿ ಮುಖದಿಂದ ಸಂದೆ ಮಾಡುವರು ಕಚೇರಿ ಮುಗಿದ ಕೂಡಲೇ ಸುಮಾರು ಐದು ಐದು ಕಾಲರ ವೇಳೆಗೆ ಗಾಯಕರು ಎದ್ದು ಒಂದು ಕೊಠಡಿಯೊಳಗೆ ಹೋಗತಕ್ಕದ್ದು ಶ್ರೀನಿವಾಸಾಚಾರ್ಯರು ಅಲ್ಲಿಗೆ ಹೋಗಿ ಗೌಪ್ಯವಾಗಿ ಸಂಭಾವನೆ ಮರ್ಯಾದೆ ಸಲ್ಲಿಸತಕ್ಕದ್ದು ಅಡಿಗೆ ಯಾತನು ಉಪಾಹಾರ ಕೊಟ್ಟು ಉಪಚರಿಸಿ ಗಾಯಕರನ್ನು ಬೀಳ್ಕೊಡತಕ್ಕದು ಹೀಗಿತ್ತು ಅವರ ಏರ್ಪಾಟು ಇದು ನಾಲ್ಕಾರು ವರ್ಷ ಕಾಲ ನಡೆಯಿತು ಗಾಯಕರು ಬಹು ಸಂತೋಷದಿಂದ ಅವರಲ್ಲಿಗೆ ಹೋಗಿ ಬರುತ್ತಿದ್ದರು ಅವರಿಂದ ಒಂದು ಮೆಚ್ಚುಗೆಯ ಮಾತು ಬಂದರ ಅದು ತಮಗೊಂದು ನಿಧಿ ಎಂದೆಣಿಸಿಕೊಂಡು ಹೀಗುತ್ತಿದ್ದರು ಮುನಿಸಿಪಲ್ ಪಾರ್ಕ್ ಮೊದಲಾದ ಸಾರ್ವಜನಿಕ ಸ್ಥಳಗಳಲ್ಲಿ ವಾರದಲ್ಲೊಂದು ದಿನ ಸಂಜೆ ಓಲಗ ನಡೆಯುವ ಏರ್ಪಾಟನ್ನು ಮೊದಲು ಮಾಡಿದವರು ಆರ್ಪಾಟು ಶ್ರೀನಿವಾಸಾಚಾರ್ಯರು ಆ ಏರ್ಪಾಟು ಒಂದಿಪ್ಪತ್ತು ವರ್ಷ ಕಾಲ ಚೆನ್ನಾಗಿ ನಡೆಯಿತೆಂದು ಕಾಣುತ್ತದೆ ಚಿಕ್ಕಲಾಲ್ಬಾಗಿನಲ್ಲಿ ಆದ ಮೇಳವನ್ನು ನಾನು ಹತ್ತಾರು ಭಾನುವಾರ ಕೇಳಿದ್ದೇನೆ ಆ ನಾಗಸ್ವರ ವಿದ್ವಾಂಸರು ತಮ್ಮ ಕಸವಿನಲ್ಲಿ ಹೆಮ್ಮೆಯುಳ್ಳವರಾಗಿ ವಿದ್ಯಾ ಗೌರವದ ಮೇಲೆ ದೃಷ್ಟಿಯಿಟ್ಟಿದ್ದವರೆಂದು ತೋರುತ್ತದೆ ಸಾವಿರಾರು ಮಂದಿ ಗುಂಪು ನೆರೆದು ಆ ಸಂಗೀತವನ್ನು ಕೇಳಿ ಆನಂದಿಸುತ್ತಿದ್ದರು ಅಂತ ನಾಗಸ್ವರ ವಿದ್ವಾಂಸರು ಎಲ್ಲಿ ಶ್ರೀನಿವಾಸಾಚಾರ್ಯರನ್ನು ಭೇಟಿ ಮಾಡಲು ಪುರುಷನರು ಬಹುಮಂದಿ ಹೋಗುತ್ತಿದ್ದರು ಅವರೊಡನೆ ತೀರಾ ಬಳಕೆಯಿಂದಿರುತ್ತಿದ್ದ ಸ್ನೇಹಿತರಲ್ಲಿ ಸಬ್ಜ್ ಪಿ ಶಿಂಗ್ ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು ಚಪ್ಪಲ್ಲಿ ವಿಶ್ವೇಶ್ವರ ಶಾಸ್ತ್ರಿಗಳವರು ಅವರಲ್ಲಿ ಹೋಗಿ ಬರುತ್ತಿದ್ದರು ಅನೇಕ ಮಂದಿ ಹಳೆಯ ಕಾಲದ ವರ್ತಕರು ಸಾಹುಕಾರರು ಅವರನ್ನು ಕಾಣಲು ಬರುತ್ತಿದ್ದರು ಹತ್ತಾರು ಮಂದಿ ಮುಸಲ್ಮಾನ್ ದೊಡ್ಡ ಮನುಷ್ಯರು ಅವರಲ್ಲಿಗೆ ಬಂದು ಗೌರವ ಸಲ್ಲಿಸಿದ್ದನ್ನು ನಾನು ನೋಡಿದ್ದೇನೆ ಆಕಾಶ್ ಶ್ರೀನಿವಾಸ ಚಾರಲೋ ಅವರು ಮನಸ್ಸಿನಲ್ಲಿ ಹೇಗೋ ಆಕಾರದಲ್ಲಿಯೂ ಹಾಗೆ ಉನ್ನತರು ಹೆಚ್ಚು ಮಾತಿನವರಲ್ಲ ಆಡಿದಷ್ಟು ಮಾತು ಅರ್ಥವತ್ತಾದದ್ದು ಮುಖಭಾವದಲ್ಲಿ ಸೌಮ್ಯ ಮತ್ತು ಗಾಂಭೀರ್ಯ ಪ್ರತಿ ಕೋಲು ಹಿಡಿದು ಮಿತ್ರಗೋಷ್ಠಿಯೊಡನೆ ಲಾಲ್ಬಾಗಿನಲ್ಲಿ ವಾಯುಸೇವನೆಗಾಗಿ ಸಂಚರಿಸುವರು ನಾನು ಅವರನ್ನು ನೋಡಿದ್ದು ಮೂರು ನಾಲ್ಕು ಸಾರಿ ಸಾರಿ ಸಾರಿಯು ಕೋಣೆಯಲ್ಲಿ ಒಂದು ದೊಡ್ಡ ತಟ್ಟೆಯ ತುಂಬಾ ದೊಡ್ಡ ದೊಡ್ಡ ಮಲ್ಲಿಗೆಯ ಹುಗಳ ರಾಶಿ ಗಮಗಮಿಸುತ್ತಿತ್ತು ಅದೇ ನನಗೆ ಅವರ ನೆನಪು